ಪದ್ಯದ ಹೆಸರು ವ್ಯವಸ್ಥೆಯ ಪುರುಷ ಮತ್ತು ಸುಡುಗಾಡು ಸಿದ್ದೇಶ ಕವಿ ಡಾಕ್ಟರ್ ಯುಆರ್ ಅನಂತಮೂರ್ತಿ ಸಭ್ಯತೆ ವಿಶಾಲವಾದ ಹೆದ್ದಾರಿ ರಾಜಬೀದಿ ಪ್ರೇಮ ಕಿರಿದಾದಗಲ್ಲಿ ಒಳದಾರಿ ಗೊತ್ತು ಗುರಿ ಗಾಂಭೀರ್ಯ ಹೊಂಚಿ ನುಸುಳುವ ಕಳುಕು ಆಷಾಢಭೂತಿಗಳ ರಾಜಬೀದಿ ದಿಗಿಲು ತಿಕ್ಕಲು ಅರ್ಪಣದ ಅವೇಶ ಅವಿವೇಕಿ ಪ್ರೇಮಿಗಳ ಪೋಲಿಗಲ್ಲಿ ಮೈಗೆ ಮೈ ತಾಕದಂತೆ ನಡೆಯತಕ್ಕೂ ರಾಜಬೀದಿಯಲ್ಲಿ ತಾಗಲಿಂದೆ ತುರ್ತು ಅಭಿಸಾರ ವಳದಾರಿಯಲ್ಲಿ ಜಿನುಗುವುದು ಅಸಹ್ಯ ಬೆವರುವುದು ಅಸಹ್ಯ ಅದು ರಾಜಬೀದಿಯಲ್ಲಿ ಅವೇ ದಿವ್ಯದ ಇಂಗಿತ ಒಳದಾರಿಯಲ್ಲಿ ಎಲ್ಲರಿಗೂ ಅವಕಾಶ ಹೊಂದಿ ಇರುವಲ್ಲಿ ಇಬ್ಬರಿಗೆ ಇಲ್ಲ ಪಡುವ ಬೆದೆಯಲ್ಲಿ ಸಾವಿರ ತಲೆಯ ಸಾವಿರ ಕಣ್ಣಿನ ಸಾವಿರ ಪಾದಗಳು ವ್ಯವಸ್ಥೆಯ ಪುರುಷನಲ್ಲಿ ಪ್ರಳಯ ತಾಂಡವದಲ್ಲಿ ತನ್ನರ್ಧ ಹೆಣ್ಣಾಗಿ ಬಿಡುವ ಸುಡುಗಾಳು ಸಿದ್ದೇಶ ಇಲ್ಲಿ